ಹರಿಕಥಾಮೃತ ಸಾವರ ಗುರುಗಳ ಕರುಣದಿಂದ ಅಪನಿತ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ಮುಂದಿನ ಪದ್ಯದಲ್ಲಿ ಪರಮಾತ್ಮ ಮನಸ್ಸೇ ಮೊದಲಾಗಿರ್ತಕ್ಕಂಥ ಏಕಾದಶ ಇಂದ್ರಿಯಗಳಲ್ಲಿ ಮನಸ್ಸು ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಒಟ್ಟು ಹನ್ನೊಂದು ಆ ಹನ್ನೊಂದು ಇಂದ್ರಿಯಗಳಲ್ಲಿ ಶಕ್ತಿ ಮೊದಲಾಗಿರ್ತಕ್ಕಂಥ ಹನ್ನೊಂದು ರೂಪಗಳಿಂದ ಭಗವಂತ ಅಲ್ಲಿದ್ದು ನಿಯಮನ ಮಾಡ್ತಾನೆ ಅದೇ ರೀತಿಯಾಗಿ ಜೀವರ ಸ್ವರೂಪ ದೇಹದಲ್ಲಿ ಪುರುಷನಾಮಕ ಅಂತ ಕರೆಸಿಕೊಂಡು ಬಿಂಬರೂಪಿ ಪರಮಾತ್ಮ ಜೀವರನ್ನು ಒಂದು ಅರಕ್ಷಣ ಬಿಡದೆ ಪರಮ ಆಪ್ತನಂತೆ ಜೊತೆಗೇ ಇದ್ದು ಸದಾ ರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ಇಂದಿರಾದವ ಶಕ್ತಿ ಮೊದಲಾದ ಒಂದಧಿಕ ದಶರೂಪದಿಂದಲೇ ಪೊಂದಿಹನು ಸಕಲ ಇಂದ್ರಿಯಗಳಲ್ಲಿ ಪುರುಷನಾಮಕನು ಸುಂದರ ಪ್ರದ ಪೂರ್ಣ ಜ್ಞಾನಾನಂದಮಯ ಚಿತ್ತೇಹದೊಳುತ್ತಾ ಒಂದರೆ ಕ್ಷಣ ಅಗಲದಲ್ಲೇ ಪರಮಾಪ್ತನಾಗಿಪ್ಪ ಇಂದಿರಾಧವ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಒಂದು ಅಧಿಕ ದಶ ರೂಪದಿಂದಲೇ ಅಂದರೆ ಹನ್ನೊಂದು ಎಲ್ಲ ಇಂದ್ರಿಯಗಳಲ್ಲಿ ನೆಲೆಸಿದಾನೆ ಅಂತ ಸಕಲೇಂದ್ರಿಯಗಳಲ್ಲಿ ಅಂತ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಆ ಎಲ್ಲಕ್ಕೂ ಮುಖ್ಯ ಕಾರಣವಾಗಿರ್ತಕ್ಕಂಥ ಮನಸ್ಸು ಸೇರಿ ಹನ್ನೊಂದು ಇಂದ್ರಿಯ ಅಭೀಷ್ಟಪ್ರದನಾಗಿರ್ತಕ್ಕಂಥ ಪೂರ್ಣ ಜ್ಞಾನಾನಂದಮಯನಾಗಿರ್ತಕ್ಕಂಥ ಪರಮಾತ್ಮ ಪುರುಷ ಶಬ್ದವಾಚ್ಯನಾಗಿ ಜೀವರ ಚಿದೇಹದೊಳು ಸ್ವರೂಪ ಶರೀರದಲ್ಲಿ ಒಂದು ಅರಕ್ಷಣ ಪರಮ ಆಪ್ತನಾಗಿ ಜೀವರ ಜೊತೆಗೆ ಇರ್ತಾನೆ ಎಲ್ಲ ಸಾಧನೆಯನ್ನು ವ್ಯಾಪಾರವನ್ನು ಕೂಡ ಮಾಡಿಸ್ತಾನೆ ಅಂತ ತಿಳಿಸ್ತಾರೆ ಈ ಶಕ್ತಿ ಮೊದಲಾದ ಒಂದಧಿಕ ದಶರೂಪಗಳು ಅಂದರೆ ಹನ್ನೊಂದು ರೂಪಗಳು ಯಾವುದು ಅಂದರೆ ಶಕ್ತಿ ಪ್ರತಿಷ್ಠಾ ಸಂವಿತ್ ಪ್ರವೃತ್ತಿ ಸ್ಪೂರ್ತಿ, ಕಲಾ ವಿದ್ಯಾ ಮತಿ ಮಾಯ, ನಿಯತಿ ಕಾಲ ಈ ಹನ್ನೊಂದು ರೂಪಗಳಿಂದ ಭಗವಂತ ಲಕ್ಷ್ಮೀ ಸಹಿತನಾಗಿ ಸಕಲೇಂದ್ರಿಯ ನಿಯಾಪಕನಾಗಿ ಸಕಲ ಇಂದ್ರಿಯಗಳಲ್ಲೂ ಕೂಡ ಇರ್ತಾನೆ ಪುರುಷ ನಾಮಕನು ಚಿದೇಹದಳು ಬ್ರಹ್ಮಾ ತು ಪುರುಷಸ್ಮೃತಃ ಪುರುಷ ಅಂತ ಜೀವತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮ ಮತ್ತು ವಾಯುದೇವರಿಗೂ ಕೂಡ ಪುರುಷ ಅನ್ನೋ ಶಬ್ದ ಇದೆ ಅಂತ ತಂತ್ರಸಾರದಲ್ಲಿ ಹೇಳ್ತಾರೆ ವಾಯುಪುರಾಣ ಮಾಘಮಾಸ ಮಹಾತ್ಮೆಯಲ್ಲಿ ಶಕ್ತಿ ಪ್ರತಿಷ್ಠಾ ಸಂವಿಚ್ಛ ಪ್ರವೃತ್ತಿ ಕಲಾ ವಿದ್ಯಾ ಮತಿಶ್ಚವ ಮಾಯಾ ನಿಯತಿರೇವಚ ಕಾಲಶ್ಚ ಪುರುಷಶ್ಚೇತಿ ದ್ವಾದಶಾತ್ಮ ಹರಿ ಸ್ವಯಂ ಈ ಹನ್ನೊಂದು ರೂಪಗಳಿಂದ ಮತ್ತು ಪುರುಷ ಅಂತ ಸೇರಿ ಹನ್ನೆರಡು ರೂಪಗಳಿಂದ ಭಗವಂತನೇ ಇರ್ತಾನೆ ಅಂತ ಹೇಳ ಆದ್ದರಿಂದ ಪುರುಷ ಅಂತ ಹೇಳಿದ್ರೆ ಪರಮ ಪುರುಷನಾಗಿರ್ತಕ್ಕಂಥ ನಾರಾಯಣ ಇಂದಿರಾಧವ ಲಕ್ಷ್ಮೀ ಸಹಿತನಾಗಿರ್ತಾನೆ ಅಳೆ ಇರ್ತಾನೆ ಆದ್ದರಿಂದ ಅಕ್ಷರ ಪುರುಷಗಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನು ಪುರುಷ ಶಬ್ದದಿಂದ ಜೊತೆಗೆ ತಗೋಬೇಕು ಇನ್ನು ತಂತ್ರಸಾರದಲ್ಲಿ ಹೇಳಿದಂತೆ ಜೀವತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಬ್ರಹ್ಮವಾಯುಗಳು ಹೀಗೆ ಈ ನಾಲ್ಕು ಜೀವರು ನಾಲ್ಕು ಜನರು ಕೂಡ ಜೀವರ ಸ್ವರೂಪ ದೇಹದಲ್ಲಿ ನಿಯಾಮಕರಾಗಿ ನೆಲೆಸಿರ್ತಾರೆ ಪುರುಷ ಅಂದರೆ ಜೀವತತ್ವ ಪುರುಷಯತೆ ಇತಿ ಈ ಶರೀರದಲ್ಲಿ ನೆಲೆಸಿರೋದ್ರಿಂದ ಜೀವನಿಗೂ ಪುರುಷ ಅಂತ ಹೆಸರು ಅದಕ್ಕೆ ಲಕ್ಷ್ಮೀನಾರಾಯಣರು ಮತ್ತು ಬ್ರಹ್ಮವಾಯುಗಳು ಹೀಗೆಲ್ಲರೂ ಕೂಡ ನಿಯಾಮಕರಾಗಿ ಇರುವಂಥದ್ದು ಹಾಗಾದರೆ ಶಕ್ತಿ ಮೊದಲಾಗಿರ್ತಕ್ಕಂಥ ತತ್ವಗಳು ಯಾವ್ಯಾವುದು ಅವುಗಳ ಸ್ವರೂಪ ಏನು ಅವು ಎಲ್ಲಿವೆ ಅಂತ ಪ್ರಶ್ನೆ ಬಂದ್ರೆ ಸಕಲೇಂದ್ರಿಯಗಳಲ್ಲಿ ಪೊಂದಿಹನು ಅಂತ ದಾಸರಲ್ಲಿ ಉತ್ತರವನ್ನು ಕೊಡ್ತಾರೆ ಸಕಲೇಂದ್ರಿಯಗಳಲ್ಲಿ ಅಂದ ತಕ್ಷಣ ಯಾವ್ಯಾವ ಇಂದ್ರಿಯಗಳಲ್ಲಿ ಯಾವ್ಯಾವ ರೂಪದಿಂದ ಇದ್ದಾನೆ ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಶಕ್ತಿ ನಾಮಕ ಪರಮಾತ್ಮ ಇದ್ದಾನೆ ಶ್ರವಣೇಂದ್ರಿಯದಲ್ಲಿ ಸಂವಿತ್ ಕಂಡುಗಳಲ್ಲಿ ಪ್ರತಿಷ್ಠಾ ಚರ್ಮದಲ್ಲಿ ಸ್ಫೂರ್ತಿ ನಾಲಿಗೆಯಲ್ಲಿ ಪ್ರಕೃತಿ ಮೂಗಿನಲ್ಲಿ ಕಳ ವಾಗೀಂದ್ರಿಯದಲ್ಲಿ ವಿದ್ಯ ಕೈಗಳಲ್ಲಿ ಮತಿ ಕಾಲುಗಳಲ್ಲಿ ನಿಯತಿ ಪಾಯು ಅಥವಾ ಬುಧ ಇಂದ್ರಿಯದಲ್ಲಿ ಮಾಯ ಉಪಸ್ಥದಲ್ಲಿ ಕಾಲನಾಮಕ ಹೀಗೆ ಮನಸ್ಸಿನಿಂದ ಪ್ರಾರಂಭ ಮಾಡಿ ಕರ್ಮೇಂದ್ರಿಯವಾಗಿರ್ತಕ್ಕಂಥ ಉಪಸ್ಥತತ್ವದ ಪರ್ಯಂತ ಆ ಶಕ್ತಿಯಾದಿ ಹನ್ನೊಂದು ರೂಪಗಳಿಂದ ಭಗವಂತ ಇದ್ದು ಆಯಾ ಇಂದ್ರಿಯಗಳ ವ್ಯಾಪಾರವನ್ನು ಆಯಾ ಜೀವರ ಯೋಗ್ಯತಾನುಸಾರ ಮಾಡಸ್ತಾನೆ ಆ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಮಾಡಿಸ್ತಾನೆ ಅದನ್ನೇ ಒಂದು ಅಧಿಕ ಅಂತ ಹೇಳಿದರು ಸಮಸ್ತ ಜೀವರ ಸ್ವರೂಪದೇಹ ಕೂಡ ಚಿನ್ಮಯವಾಗಿ ಇರುವಂಥದ್ದು ಚಿದಾನಂದಾತ್ಮಕವಾಗಿ ಇರೋರು ಅಂದರೆ ಅಪ್ರಾಕೃತವಾಗಿರ್ತಕ್ಕಂಥ ಜ್ಞಾನಾನಂದಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಅದಕ್ಕೆ ಅನುಗುಣವಾಗಿ ಜ್ಞಾನ ತಾರತಮ್ಯವೂ ಇದೆ ಭಿನ್ನತೆಯೂ ಇದೆ ಸ್ವರೂಪ ದೇಹಗತ ಜ್ಞಾನಾನಂದಗಳಿಗೆ ಪ್ರೇರಕವಾಗಿ ಬಿಂಬರೂಪಿ ಪರಮಾತ್ಮ ಪುರುಷ ಶಬ್ದ ವಾಚ್ಯನಾಗಿ ಸರ್ವಚೇತನರ ಸ್ವರೂಪ ದೇಹದಲ್ಲಿ ಜೀವಾಂತರ್ಗತರೂಪದಿಂದ ಜೀವಾಕಾರನಾಗಿ ಇದ್ದಾನೆ ಜೀವಾಂತರ್ಗತ ಜೀವಾಕಾರ ಈ ರೀತಿಯಾಗಿ ಭಗವಂತ ಇರ್ತಾನೆ ಈ ಬಿಂಬ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗಿಂತ ಅತ್ಯಂತ ಭಿನ್ನ ಜೀವಾಂತರ್ಯಾಮಿಯಾಗಿದ್ದಾನೆ ಸ್ವರೂಪ ಗುಣಗಳನ್ನು ಅಭಿವ್ಯಕ್ತ ಮಾಡಿಕೊಡುವುದಕ್ಕಾಗಿ ಇದ್ದಾನೆ ಭಗವಂತ ಇಂತಹ ಪರಮಾತ್ಮ ಹೇಗಿದ್ದಾನೆ ಅಂದರೆ ಸುಂದರಪ್ರದ ಸುಂದರನಾಗಿದ್ದಾನೆ ಬಾಹ್ಯವಾಗಿರ್ತಕ್ಕಂಥ ಸ್ಥೂಲ ದೇಹಕ್ಕೆ ಸೌಂದರ್ಯವನ್ನು ತಂದುಕೊಡ್ತಕ್ಕಂಥವ್ನು ಭಗವಂತನೇ ಅದೇ ರೀತಿಯಾಗಿ ಸ್ವರೂಪ ದೇಹಕ್ಕಂಥ ಗುಣಗಳನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಜ್ಞಾನಾನಂದಮಯ ಪರಿಪೂರ್ಣನಾಗಿರ್ತಕ್ಕಂಥ ಜ್ಞಾನ ಆನಂದಮಯವಾಗಿರ್ತಕ್ಕಂಥ ಶರೀರವನ್ನು ಅಪ್ರಾಕೃತ ದೇಹವನ್ನು ಹೊಂದಿರತಕ್ಕಂಥವ್ರು ಭಗವಂತ ಇಂತಹ ಪೂರ್ಣ ಜ್ಞಾನಾನಂದಮಯನಾಗಿರ್ತಕ್ಕಂಥ ಪರಮಾತ್ಮ ಜೀವರ ಸ್ವರೂಪ ದೇಹದಲ್ಲಿ ಪುರುಷ ನಾಮಕನಾಗಿ ಪುರುಷ ಶಬ್ದ ವಾಚ್ಯನಾಗಿ ಒಂದು ಅರಕ್ಷಣ ಆಗಲದರೆ ಪರಮ ಆಪ್ತನಾಗಿ ಇದ್ದಾನೆ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಯಾವಾಗೂ ಕೂಡ ಜೀವರಿಗೆ ಮತ್ತು ಪರಮಾತ್ಮನಿಗೆ ವಿಯೋಗ ಅನ್ನೋದಿಲ್ಲ ಈ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಸಾರ್ವಕಾಲಿಕವಾಗಿ ಇರ್ತಕ್ಕಂಥದ್ದು ದೇಹದ ನೆರಳು ದೇಹವನ್ನು ಆಶ್ರಯಿಸುತ್ತೆ ಆ ನೆರಳಿಗೆ ಪ್ರತಿಬಿಂಬ ಅಂತೀವಿ ಆ ದೇಹಕ್ಕೆ ಬಿಂಬ ಅಂತೀವಿ ಅದೇ ರೀತಿಯಾಗಿ ಈ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನನ್ನು ಸದಾಕಾಲ ಆಶ್ರಯ ಮಾಡಿಕೊಂಡೇ ಇರ್ತಾನೆ ಈ ಬಿಂಬ ಪ್ರತಿಬಿಂಬ ಭಾವ ಅಲ್ಲಿ ಬರಲಿಕ್ಕೆ ಒಂದು ಉಪಾಧಿ ಬೇಕಲ್ಲ ಆ ಉಪಾಧಿ ಯಾವುದು ಅಂತ ಜೀವರ ಸ್ವರೂಪ ದೇಹವೇ ಉಪಾಧಿ ಹೀಗೆ ಜೀವ ಮತ್ತು ಈಶಾ ಭಗವಂತನ ಸಂಬಂಧ ಅನ್ನೋದು ಅನಾದಿನಿತ್ಯವಾಗಿರ್ತಕ್ಕಂಥದ್ದು ಅನ್ಯೋನ್ಯವಾಗಿರ್ತಕ್ಕಂಥದ್ದು ಬಿಂಬನಿಂದಲೇ ಪ್ರತಿಬಿಂಬದ ಎಲ್ಲ ಕಾರ್ಯಗಳು ಕೂಡ ನಡೆಯುತ್ತೆ ಅದಕ್ಕೆ ನಿನಗಿಂತ ಸಮರಾದ ಅನಿಮಿತ ಬಾಂಧವರು ನನಗಿಲ್ಲ ಆವಾವ ಜನ್ಮದಲ್ಲೋ ಅಂತ ಒಂದು ಕ್ಷಣ ಬಿಡದೇ ಆ ಜೀವನ ಜೊತೆಗೆ ಸದಾ ಕಾಲ ಈ ಶಕ್ತಿ ಪ್ರತಿಷ್ಠಾ ಸಂವಿತ್ ಈ ಮೊದಲಾಗಿರ್ತಕ್ಕಂಥ ತತ್ವಗಳು ಜೀವನದಲ್ಲಿ ಅವನ ಸ್ವರೂಪ ಮನಸ್ಸಿನಲ್ಲಿಯೂ ಮತ್ತು ಬಾಹ್ಯವಾಗಿರ್ತಕ್ಕಂಥ ಜಡ ಮನಸ್ಸಿನಲ್ಲೂ ಕೂಡ ಇರತ್ತೆ ಅವುಗಳಿಗೆ ಲಕ್ಷ್ಮೀನಾರಾಯಣರು ನಿಯಾಮಕರು ಅವರಿಬ್ಬರಿಗೂ ಕೂಡ ಅದೇ ಹೆಸರನ್ನೇ ಹನ್ನೊಂದು ರೂಪಗಳು ಕೂಡ ಇದೆ ಇದನ್ನು ಎಲ್ಲಿ ಚಿಂತನೆ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ನಾವು ಜಪ ಮಾಡ್ತಕ್ಕಂಥ ಯಾವುದೇ ಮಂತ್ರದ ಸಿದ್ಧಿ ಆಗಬೇಕು ಅಂತ ಅದಕ್ಕಿಂತ ಮೊದಲು ಮತ್ತು ಕೊನೆಯಲ್ಲಿ ಆದಿ ಮತ್ತು ಅಂತ್ಯದಲ್ಲಿ ಹನ್ನೊಂದು ರೂಪಗಳನ್ನು ಹೃದಯದಲ್ಲಿ ಆ ಸಾಧಕನಾದವನು ಧ್ಯಾನ ಮಾಡಬೇಕು ನ್ಯಾಸ ಮಾಡಬೇಕು ಹೀಗೆ ಮಾಡೋದ್ರಿಂದ ಆ ಲಕ್ಷ್ಮೀನಾರಾಯಣರ ವಾಯುದೇವರ ಬ್ರಹ್ಮದೇವರ ಪ್ರೇರಣೆಯಿಂದ ಶಕ್ತ್ಯಾದಿಗಳು ಹೃದಯದಲ್ಲಿ ನಿರ್ಮಲವಾಗಿ ಉದ್ಭವಿಸುತ್ತೆ ಎಂದು ಈ ರೀತಿಯಾಗಿ ಷೋಡಶಿ ಗ್ರಂಥದಲ್ಲಿ ಅಡವಿ ಆಚಾರ್ಯರದನ್ನು ನಮಗೆ ತಿಳಿಸ್ತಾರೆ ಜೀವನ ಬಾಹ್ಯಜಡ ಮನಸ್ಸು ಆ ಮನಸ್ಸಿನ ವೃತ್ತಿಗಳು ಈ ರೀತಿಯಾಗಿ ಚಿತ್ತ ಚೇತನ ಅಹಂಕಾರ ಬುದ್ಧಿ ಮತ್ತು ಮನಸ್ಸು ಉಂಟು ಆ ಮನವೃತ್ತಿಗಳು ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧ ಅಂತ ನಾನಾ ರೀತಿಯಾಗಿ ಇರತಕ್ಕಂಥದ್ದು ಹೀಗೆ ಜೀವ ಸ್ವರೂಪಭೂತ ಮನಸ್ಸಿನ ಚಟುವಟಿಕೆಗಳು ಕೂಡ ರೀತಿಯಾಗಿ ಇರ್ತಕ್ಕಂಥದ್ದು ವೈವಿಧ್ಯಮಯವಾಗಿ ಅವುಗಳಿಗೆ ನಿಯಾಮಕನಾಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ ಅವನ ಮನಸ್ಸು ಕೂಡ ರೀತಿಯಾಗಿ ಲಕ್ಷ್ಮೀ ಬ್ರಹ್ಮದಿ ಪುಷ್ಕರ ಅಂತ ದೇವತೆಗಳ ಮನಸ್ಸಿನಲ್ಲಿ ಇವೇ ಚಟುವಟಿಕೆಗಳು ಜೀವನ ಬಾಹ್ಯಜಡ ಮನಸ್ಸಿನ ಚಟುವಟಿಕೆಗಳ ಜೊತೆಗೆ ಅಭಿವ್ಯಕ್ತ ಆಗತ್ತೆ ಆ ಎಲ್ಲವೂ ಕೂಡ ಅದೇ ಹೆಸರಿನಿಂದ ಕರೆಸ್ಕೋತಾ ಇದೆ ಈ ಈ ರೀತಿಯಾಗಿ ಅದನ್ನು ಚಿಂತನೆಯನ್ನೇ ಮಾಡಬೇಕು ಅಂದರೆ ಹೃದಯದಲ್ಲಿ ನ್ಯಾಸ ಮಾಡಬೇಕು ಹೃದಯದಲ್ಲಿ ಎಲ್ಲಿ ಪ್ರಶ್ನೆ ಬಂದೆ ಅಷ್ಟದಳ ಕಮಲದಲ್ಲಿ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಎಂಟು ದಳಗಳಲ್ಲಿ ಹನ್ನೊಂದು ತತ್ವಗಳನ್ನು ನ್ಯಾಸ ಮಾಡೋದು ಚಿಂತನೆ ಮಾಡೋದು ಅಂತ ಆದರೆ ಹೇಗೆ ಅಂದರೆ ಚಿದೇಹದೊಳಗೆ ಜೀವನ ಸ್ವರೂಪ ಶರೀರ ಅಂತ ಏನಿದೆಯಲ್ಲ ಚಿನ್ಮಯ ಶರೀರ ಅಲ್ಲಿ ಚಿಂತನೆಯನ್ನು ಮಾಡಬೇಕು ಅಲ್ಲಿ ನಿಯಾಮಕನಾಗಿರ್ತಕ್ಕಂಥವನು ಪುರುಷನಾಮಕ ಪರಮಾತ್ಮ ನಾರಾಯಣನನ್ನು ಸೇರಿಸ್ಕೊಂಡು ಶಕ್ತಿ ಪ್ರತಿಷ್ಠಾ ಮೊದಲಾಗಿರ್ತಕ್ಕಂಥ ಹನ್ನೊಂದು ರೂಪದ ಜೊತೆಗೆ ಪುರುಷನಾಮನ ಪುರುಷನಾಮಕನಾಗಿರ್ತಕ್ಕಂಥ ಭಗವಂತನನ್ನು ಸೇರಿಸಿದ್ರೆ ಹನ್ನೆರಡು ರೂಪಗಳಾಯಿತು ಅದನ್ನು ಆ ಎಂಟು ದಳದ ಕಮಲದಲ್ಲಿ ನ್ಯಾಸ ಮಾಡಬೇಕು ಚಿಂತನೆಯನ್ನು ಮಾಡಬೇಕು ಹನ್ನೆರಡು ರೂಪಗಳನ್ನು ಎಂಟು ದಳದಲ್ಲಿ ಯಾವ ರೀತಿಯಾಗಿ ವಿಭಜನೆ ಮಾಡಬೇಕು ಹಂಚಬೇಕು ಹನ್ನೆರಡಕ್ಕೆ ಹನ್ನೆರಡು ಇದ್ದರೆ ಸರಿ ಆಗ್ತಿತ್ತು ಇಲ್ಲ ಆರು ಆರಿದ್ರು ಆರು ಇದ್ರೆ ಇಲ್ಲಾಂದರೆ ಇಪ್ಪತ್ನಾಲ್ಕು ಇದ್ದಿದ್ದರೆ ಹಿಂಗೇನಾರು ಇದ್ದಿದ್ದರೆ ಅದನ್ನು ವಿತರಣೆ ಮಾಡೋದು ಸುಲಭ ಆಗ್ತಿತ್ತು ಚಿಂತನೆ ಮಾಡೋದು ಈಗ ಹನ್ನೆರಡು ಭಗವದ್ ರೂಪಗಳಿದೆ ದಳ ಎಂಟಿದೆ ಅದನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂದರೆ ಶಾಸ್ತ್ರಕಾರ ನಮಗೆ ಅದನ್ನು ತಿಳಿಸ್ಕೊಡ್ತಾರೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರದ ದಳಗಳಲ್ಲಿ ಎರಡೆರಡು ರೂಪಗಳಂತೆ ಚಿಂತನೆಯನ್ನು ಮಾಡಬೇಕು ಅಲ್ಲಿಗೆ ಎರಡು ನಾಲ್ಕಲೆ ಎಂಟಾಯಿತು ಇನ್ನು ನಾಲ್ಕುಳಿತ್ತು ಆ ನಾಲ್ಕನ್ನು ಆಗ್ನೇಯ ನೈಋತ್ಯ ವಾಯುವ್ಯ ಮತ್ತು ಈಶಾನ್ಯ ಅಂತ ಏನು ಉಪದಿಕ್ಕುಗಳಿದೆ ಅಲ್ಲಿ ಆ ದಳಗಳಲ್ಲಿ ಒಂದೊಂದರಂತೆ ಮಂಡಲಾಕಾರವಾಗಿ ನ್ಯಾಸ ಮಾಡಬೇಕು ಚಿಂತನೆಯನ್ನು ಮಾಡಬೇಕು ಎಲ್ಲ ಹನ್ನೆರಡು ಭಗವದ್ ಹೃದಯದಲ್ಲಿ ನ್ಯಾಸ ಮಾಡೋದ್ರಿಂದ ಆ ಹನ್ನೆರಡನೆಯ ಪುರುಷನಾಮಕ ಭಗವಂತನ ರೂಪ ಏನಿದೆ ಹೃದಯದಲ್ಲಿರ್ತಕ್ಕಂಥ ಜೀವ ತತ್ವಕ್ಕೆ ನಿಯಾಮಕ ರೂಪ ಹನ್ನೊಂದು ಶಕ್ತ್ಯಾದಿ ರೂಪಗಳು ಮನಸ್ಸಿನ ಹನ್ನೊಂದು ಕಾರ್ಯಗಳಿಗೆ ನಿಯಾಮಕವಾಗಿರೋದು ಮನಸ್ಸಿರೋದು ಹೃದಯದ ನಾಡಿಗಳಲ್ಲಿ ಹೃದಯದ ಸತ್ವ ನಾಡಿಯಲ್ಲಿ ಚಿತ್ತ ಅಹಂನಾಡಿಯಲ್ಲಿ ಅಹಂಕಾರ ಆತ್ಮ ಅನ್ನೋ ನಾಡಿಯಲ್ಲಿ ಬುದ್ಧಿ ಈ ರೀತಿಯಾಗಿ ಬೇರೆ ಬೇರೆ ನಾಡಿಗಳಲ್ಲಿ ಅಂತ ಹೀಗೆ ಪರಮಾತ್ಮ ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ಮನಸು ಐದು ಜ್ಞಾನೇಂದ್ರಿಯನ್ನು ಪ್ರವೇಶ ಮಾಡಿ ಅವುಗಳ ಮೂಲಕ ಐದು ರೀತಿಯಾಗಿರ್ತಕ್ಕಂಥ ರೂಪಜ್ಞಾನವನ್ನು ಕಾರ್ಯಗಳನ್ನು ಮಾಡಿಸ್ತಾ ಇದೆ ಐದು ಕರ್ಮೇಂದ್ರಿಯಗಳನ್ನು ಪ್ರವೇಶ ಮಾಡಿ ಅವುಗಳ ಮೂಲಕ ಐದು ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಭಗವಂತನೇ ಮಾಡಿಸ್ತಾನೆ ಆದ್ದರಿಂದ ಆ ಕಾರ್ಯವನ್ನು ನಾನೇ ಮಾಡಿದೆ ಅಂತ ಅಭಿಮಾನ ಪಡುವಂತಹ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಭಗವಂತನೇ ಮಾಡಿಸೋದು ಮನಸ್ಸಿಗೆ ಬೇರೆ ಇಂದ್ರಿಯಗಳೆಲ್ಲ ದ್ವಾರ ಆಗಿರುವಂತೆ ತನಗೆ ತಾನು ದ್ವಾರ ಅಲ್ಲ ಹೀಗೆ ಸಕಲೇಂದ್ರಿಯಗಳಲ್ಲಿ ಜೀವನ ಮನಸ್ಸು ಪ್ರವೇಶ ಮಾಡುತ್ತೆ ಅಂದಮೇಲೆ ಬಿಂಬನ ಮನಸ್ಸು ಅಲ್ಲಿರಲಿಕ್ಕೇ ಬೇಕು ಮನದೊಳಗೆ ತಾನಿದ್ದು ಮನಮೆಂದೆನೆಸಿಕೊಂಬನು ಮನದ ವೃತ್ತಿಗಳನ್ನು ಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಅದರಿಂದ ಮನಸ್ಸು ಜೀವನ ಮನಸ್ಸು ಸ್ವತಂತ್ರ ಅಲ್ಲಿ ಮನದೊಳಗೆ ಮನಸ್ಸು ಅಂಥೇಳಿ ಮನ ಅಂತ ಕರೆಸ್ಕೊಂಡು ಭಗವಂತನೇ ಇರ್ತಾನೆ ಆದ್ದರಿಂದ ಜೀವನ ಜೊತೆಗೇ ಇರ್ತಾನೆ ಹೀಗಾಗಿ ಸಕಲ ಇಂದ್ರಿಯಗಳಲ್ಲೂ ಕೂಡಶಕ್ತಿ ಮೊದಲಾಗಿರ್ತಕ್ಕಂಥ ಹನ್ನೊಂದು ರೂಪದಿಂದ ಭಗವಂತ ನೆಲೆಸಿದ್ದಾನೆ ಈ ನ್ಯಾಸವನ್ನು ಮಾಡೋದು ಮಾತ್ರ ನ್ಯಾಸವನ್ನು ಮಾಡಬೇಕು ಇಂತಹ ಪರಮಾತ್ಮ ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಅಂತ ಸುಂದರ ಅಂದರೆ ಆಕರ್ಷಕ ಬರೇ ಕಣ್ಣಿಗೆ ಮಾತ್ರ ಅಲ್ಲ ಎಲ್ಲ ಇಂದ್ರಿಯಗಳಿಗೂ ಆಕರ್ಷಕವಾಗಿರ್ತಕ್ಕಂಥ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಅವನು ಸಾತ್ವಿಕ ಆಗಿದ್ರೆ ಸಾತ್ವಿಕ ವಿಷಯ ಪದಾರ್ಥಗಳನ್ನು ಒದಗಿಸ್ತಾನೆ ಪೂರ್ಣ ಜ್ಞಾನಾನಂದಮಯನಾಗಿರ್ತಕ್ಕಂಥ ಭಗವಂತ ಕರ್ಮೇಂದ್ರಿಯಗಳಲ್ಲಿ ನೆಲೆಸಿದ್ದು ಜೀವನಿಗೆ ಸುಂದರವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳ ಸಂಪರ್ಕವನ್ನು ಅವನು ಸಾತ್ವಿಕನಾಗಿದ್ದರೆ ಆ ಜೀವಿ ತಾಮಸನಾಗಿದ್ದರೆ ಅವನಿಗೆ ಅಶುಭವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳ ಸಂಪರ್ಕವನ್ನು ಉಂಟು ಮಾಡ್ತಾನೆ ಜೀವರ ನಿಯಮನ ಇನ ಜ್ಞಾನೇಂದ್ರಿಯಗಳಲ್ಲಿ ನೆಲೆಸಿದ್ದು ಅವುಗಳಲ್ಲಿರ್ತಕ್ಕಂಥ ಸೌಂದರ್ಯವನ್ನು ತಿಳಿಸ್ತಾನೆ ಮನಸ್ಸಿನಲ್ಲಿ ತಾನಿದ್ದು ಆ ಸೌಂದರ್ಯವನ್ನು ಜೀವನಿಗೆ ಉಣಿಸ್ತಾನೆ ಜೀವನ ಚಿನ್ಮಯವಾಗಿರ್ತಕ್ಕಂಥ ಶರೀರದಲ್ಲಿ ನೆಲೆಸಿದ್ದು ಅವನಿಗೆ ದೇಹಕ್ಕೆ ತುಷ್ಟಿ ಪುಷ್ಟಿಯನ್ನು ಕೊಡ್ತಾನೆ ಆದರೆ ಈ ವಿಷಯ ಪದಾರ್ಥಗಳಿಂದ ಬರತಕ್ಕಂಥ ಜ್ಞಾನಾನಂದಾದಿಗಳು ಅಪೂರ್ಣವಾಗಿರ್ತಕ್ಕಂಥದ್ದು ಕ್ಷಣಿಕ ಮತ್ತು ಅಲ್ಪ ಭಗವಂತನ ಜ್ಞಾನಾನಂದಾದಿಗಳು ಪೂರ್ಣ ಮತ್ತು ನಿತ್ಯವಾಗಿರ್ತಕ್ಕಂಥದ್ದು ತನ್ನ ಪೂರ್ಣ ಜ್ಞಾನಾನಂದಗಳ ಕಲ್ಪನೆ ಜೀವನಿಗೆ ಸ್ವಲ್ಪವಾರೂ ಬರಲಿ ಅಂಥೇಳಿ ಭಗವಂತ ಜೀವರ ಮೇಲೆ ಕಾರುಣ್ಯದಿಂದ ಅಪೂರ್ಣವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳ ಜ್ಞಾನಾನಂದಗಳನ್ನು ಆ ಜೀವನಿಗೆ ಆಯಾ ಸಂದರ್ಭಗಳಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಅನುಗ್ರಹಿಸ್ತಾನೆ ಅದಕ್ಕೆ ಅವನನ್ನು ಸುಂದರ ಪ್ರಧ ಅಂತ ವಿಷಯ ವಸ್ತುಗಳ ಮೇಲೆ ನಮಗೆ ಅದು ಸುಂದರ ಸ್ವೀಕಾರಾರ್ಹ ಅಂತ ಆಕರ್ಷಣೆ ಬರಬೇಕು ಅಂತ ಆದರೆ ಭಗವಂತೇ ಈ ಪ್ರೇರಣೆ ಇಷ್ಟೆಲ್ಲ ರೂಪಗಳಿಂದ ನಮ್ಮೊಳಗೆ ಇದ್ದು ಮಾಡ್ತಕ್ಕಂಥವನು ಭಗವಂತನೇ ಒಂದು ಅರಕ್ಷಣ ಆಗಲ್ಲದರೆ ಪರಮಾಪ್ತನಾಗಿ ಪಗವಂತ ದೂರದ ಕ್ಷೀರಸಾಗರದಲ್ಲೋ ಶ್ವೇತದ್ವೀಪದಲ್ಲೋ ಅನಂತನದಲ್ಲೋ ಮಲಕೊಂಡು ಅಲ್ಲೇ ಇತ್ತು ಇಚ್ಛಾ ಮಾತ್ರದಿಂದ ಎಲ್ಲ ಜೀವರಿಗೆ ವಿಷಯ ಪದಾರ್ಥಗಳ ಸವಿಯನ್ನು ಉಣಿಸ್ಬೋದಾಗಿತ್ತು ಸರ್ವಶಕ್ತ ಸರ್ವ ಸಮರ್ಥ ಆದರೂ ಕೂಡ ಜೀವರಲ್ಲಿ ಅವನಿಗೆ ಭಾರಿ ಕಾರುಣ್ಯ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಜೀವರು ಇಷ್ಟೆಲ್ಲ ಉಪಾಸನಾ ಹಾದಿಯನ್ನು ಹಿಡಿದು ಯಾರೇ ಅಂಥೇಳಿ ಪರಮ ಆಪ್ತನಾಗಿ ಜೀವರೊಳಗೆ ಇದ್ದೋ ಅವರ ಇಂದ್ರಿಯ ಮನಸ್ಸುಗಳೊಳಗೆ ಸಕಲ ಇದ್ದು ಒಂದು ಅರಕ್ಷಣ ಇದ್ದಂತೆ ಇದ್ದು ತಾನು ಪರಮ ಆಪ್ತನಾಗಿ ಭಗವಂತ ಅವನಿಗೆ ವಿಷಯ ಇನ್ ಪದಾರ್ಥಗಳ ಭೋಗವನ್ನು ಸಾಧ್ಯ ಆಗುವಂತೆ ಅನುಗ್ರಹವನ್ನು ಮಾಡ್ತಾನೆ ಇಷ್ಟೆಲ್ಲ ಉಪಕಾರ ಮಾಡಿದರೂ ಕೂಡ ಉಪಕಾರವನ್ನು ಪಡೆದಿರ್ತಕ್ಕಂಥ ಜೀವ ಅಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಅನಂತ ಉಪಕಾರ ಅನಿಮಿತ್ತ ಉಪಕಾರ ಮಾಡಿರುವಂಥ ಭಗವಂತನನ್ನೇ ಮರಿತಾನೆ ಇದೇ ದೊಡ್ಡ ವಿಪರ್ಯಾಸ ಹೀಗೆ ಭಗವಂತ ಸಕಲೇಂದ್ರಿಯಗಳಲ್ಲಿ ಇದ್ದು ಅವರಿಗೆ ಅನಾದಿ ಅವರ ಯೋಗ್ಯತಾನುಸಾರ ಸುಖ ದುಃಖಗಳನ್ನು ಅನುಭವಕ್ಕೆ ತಂದಕೊಡತಾನೆ ಕೊಡ್ತಾನೆ ಪರಮ ಆಪ್ತ ಅವನಿಗಿಂತ ಆಪ್ತರಾದವರು ಅವನಿಗಿಂತ ಹತ್ತರ ಇರೋರು ಯಾರೂ ಇಲ್ಲ ತಂದೆ ತಾಯಿ ಗುರುಗಳು ಸ್ನೇಹಿತರು ಎಲ್ಲರೂ ಇದ್ದರೂ ಕೂಡ ಭಾಗ್ಯದಿಂದ ಮಾತ್ರ ನಿಯಮನ ಮಾಡೋದು ಸಾಧ್ಯ ನಮ್ಮೊಳಗೆ ಇದ್ದು ನಿತ್ಯಾಭಿಯೋಗಿ ಅನ್ನಿಸ್ಕೊಂಡು ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರೇರಣೆ ಮಾಡೋದು ಅಂತ ಭಗವಂತನೇ ವೈಷಮ್ಯ ನೈರ್ ವೈಷಮ್ಯ ನೈರ್ಗುಣ್ಯ ದೋಷರಹಿತನಾಗಿ ನಮ್ಮ ನಮ್ಮ ಯೋಗ್ಯತೆ ಅಂತ ಪ್ರೇರಣೆ ಮಾಡ್ತಕ್ಕಂಥವರು ಸರ್ವಶಕ್ತ ಸರ್ವ ಸಮರ್ಥನ ಆಗಿರ್ತಕ್ಕಂಥ ಪರಮಾತ್ಮ ಒಂದು ಅರಕ್ಷಣ ಆಗಲಾದರೆ ಪರಮಾಪ್ತನಾಗಿಪ್ಪ ಆದ್ದರಿಂದ ಅವನನ್ನು ಅನಿಮಿತ್ತ ಬಂದು ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಶ್ರೀಕೃಷ್ಣ ಅರ್ಪಣೆ